ಅಕ್ಷಯ ತೃತೀಯ ವೈಶಾಖ ಮಾಸದಲ್ಲಿ ವಿಷುವತಿ ಪರ್ವ ಮಾಧವ ಪ್ರಾರಂಭೋತ್ಸವ ಅಮಾವ್ರತ ತ್ವೇತಾಯೋಗೋತ್ಪತ್ತಿ ಚಂದ್ರದರ್ಶನ ವ್ರತ ಅಕ್ಷಯ ತೃತೀಯ ಪರಶುರಾಮ ಜಯಂತಿ ಶ್ರೀ ಶಂಕರಾಚಾರ್ಯರ ಶ್ರೀ ಜಯಂತಿ ಶ್ರೀರಾಮಾನುಜಾಚಾರ್ಯರ ತಿರುನಕ್ಷತ್ರ ಗಂಗಾಸಪ್ತಮಿ ವ್ರತ ಮೋಹಿನಿ ವ್ರತ ನರಸಿಂಹಜಯಂತಿ ಪೌರ್ಣಿಮಾ ವ್ರತ ಕೂರ್ಮ ಜಯಂತಿ ವೈಶಾಖ ಸ್ನಾನ ವ್ರತ ಮುಂತಾದ ನಾನಾ ವ್ರತಗಳ ಆಚರಣೆಯು ಉಕ್ತವಾಗಿದೆ ಅವುಗಳಲ್ಲಿಯೂ ಮೇಲ್ಕಂಡ ದೃಷ್ಟಿಗಳಿಂದ ಮುಖ್ಯವಾದವುಗಳನ್ನು ಮಾತ್ರ ಪರಿಶೀಲ್ ಪರಿಶೀಲಿಸುತ್ತೇವೆ ಪರ್ವದ ಪ್ರಾಮುಖ್ಯ ವೈಶಾಖ ಮಾಸದಲ್ಲಿ ಬರುವ ಅತಿ ಮುಖ್ಯವಾದ ವ್ರತಪರ್ವಗಳಲ್ಲಿ ಇದನ್ನು ಪರಿಗಣಿಸಲಾಗಿದೆ ಭವಿಷ್ಯ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನೆ ಇದರ ಅಸಾಧಾರಣ ಮಹಿಮೆಯನ್ನು ವರ್ಣಿಸಿರುವುದಾಗಿ ಉಲ್ಲೇಖವಿದೆ ಬಹುನಾಥ ಕಿಮುಕ್ತೇನ ಕಿಂ ಬಹುಕ್ಷರ ಮಾಲೆಯ ವೈಶಾಖಸ್ಯ ಸೀತಾಮೆಕಾಂ ಮಕ್ಷಯಾಂ ಶೃಣು ಬಹಳ ಅಕ್ಷರಗಳ ಮಾಲೆಯನ್ನು ಹೇಳಿದ್ದರಿಂದ ಏನು ಪ್ರಯೋಜನ ವೈಶಾಖದ ಅಕ್ಷಯ ತೃತೀಯ ಪರ್ವದ ವಿಷಯವೊಂದನ್ನು ಮುಖ್ಯವಾಗಿ ಕೇಳು ಎಂಬ ಆ ವಚನವು ಇದರ ಅತಿಶಯವನ್ನು ಸಾರುತ್ತದೆ ಗಂಗಾಸ್ನಾನಕ್ಕೆ ಮತ್ತು ಶ್ರೀಕೃಷ್ಣನನ್ನು ದೂಪ ದೀಪ ಪುಷ್ಪ ಮತ್ತು ವಿಶೇಷವಾಗಿ ಚಂದನ ಲೇಪನದಿಂದ ಅರ್ಚನೆ ಮಾಡಿದ ಈ ದಿನವನ್ನು ಅತಿ ಪ್ರಶಸ್ತವನ್ನಾಗಿ ಹೇಳಿದೆ ಆ ದೇವದೇವನಾದ ಶ್ರೀಕೃಷ್ಣನು ಬದರಿಯನ್ನು ತನ್ನ ಆಶ್ರಮ ಎಂದು ಕರೆದು ಅದರ ಯಾತ್ರೆಗೆ ಅದ್ಭುತವಾದ ಫಲವನ್ನು ಹೇಳುತ್ತಾನೆ ಗಚ್ಚೋದ್ಭವ ದಯಾದಿಷ್ಠ ಬದರ್ಯಾಖ್ಯಾಮ್ ಮಮಾಶ್ರಮಂ ತತ್ರ ಮತ್ಪಾದ ತೀರ್ಥೋದೇ ಸ್ನಾನೋಪಸ್ಪರ್ಶನೈ ಶುಚಿ ಈಕ್ಷಕನದ ವಿದೂತಾಶೇಷ ಕಲ್ಮಶ ಓ ಉದ್ದವ ನನ್ನ ಆದೇಶದಂತೆ ಬದರಿ ಎಂಬ ನನ್ನ ಆಶ್ರಮಕ್ಕೆ ಹೋಗು ಅಲ್ಲಿ ನನ್ನ ಶ್ರೀ ಪಾದತೀರ್ಥದಲ್ಲಿ ಸ್ನಾನ ಮಾಡುವುದರಿಂದಲೂ ಆಚಮನ ಮತ್ತು ಸ್ಪರ್ಶಗಳಿಂದಲೂ ಅಲಕಾನಂದಾದಿ ನದಿಯ ದರ್ಶನ ಮಾತ್ರದಿಂದಲೂ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುತ್ತೀಯೇ ಬೆನ್ನುಗೂನಾಗಿ ಕೋಲೂರಿ ನಡೆಯುತ್ತಾ ಕೆಮ್ಮುತ್ತಿರುವ ಸ್ಥಿತಿಯು ಬರುವುದಕ್ಕೆ ಮೊದಲೇ ಬದರಿ ತೀರ್ಥ ಯಾತ್ರೆ ಮಾಡು ಅದು ಮುಕ್ತಿ ದ್ವಾರ ಎಂದು ಭಕ್ತ ಶ್ರೇಷ್ಠರಾದ ತಿರುಮಂಗಯ್ಯಾಳವಾರ್ ಅವರು ಘೋಷಿಸುತ್ತಾರೆ ಇಂತಹ ತೀರ್ಥಸತ್ತಮವಾದ ಬದರಿನಾರಾಯಣ ಮಂದಿರದ ದ್ವಾರವನ್ನು ತೆರೆಯುವುದು ಅಕ್ಷಯ ತೃತೀಯ ಎಂದು ಅದು ಮುಕ್ತಿ ದ್ವಾರವನ್ನು ತೆರೆಯುವ ತಿಥಿ ಎಂದು ಪರ್ಯಾಯವಾಗಿ ಹೇಳಬಹುದು ಭಗವಂತನ ದಶಾವತಾರಗಳಲ್ಲಿ ಆರನೆಯದಾಗಿ ಬ್ರಹ್ಮಕ್ಷತ್ರ ಅವತಾರ ಎನಿಸಿರುವ ಪರಶುರಾಮ ದೇವರ ಶ್ರೀಜಯಂತಿಯು ಈ ದಿನದಲ್ಲಿ ಕೂಡಿಬರುತ್ತದೆ ದೇವತೆಗಳ ಪೂಜೆಗೆ ಮಾತ್ರವಲ್ಲದೆ ಪಿತೃಗಳ ಪೂಜೆಗೂ ಪ್ರಶಸ್ತಿವೆನಿಸಿರುವ ತಿಥಿ ಅಕ್ಷಯತೃತೀಯ ಪರ್ವ ಎಲ್ಲ ಯುಗಗಳಿಗೂ ಆದ್ಯವಾಗಿರುವ ಸತ್ಯಯುಗಕ್ಕೆ ಆದಿದಿನವಾದ ದಿನವಾದ ಯುಗಾದಿ ಎಂದು ಪರಿಗಣಿತವಾಗಿದೆ ಕ್ಷೇತ್ರಗಳಲ್ಲಿ ಬೀಜವನ್ನು ಬಿತ್ತುವುದಕ್ಕೂ ಇದನ್ನು ಪ್ರಶಸ್ತ ದಿನವನ್ನಾಗಿ ಲೆಕ್ಕಿಸುತ್ತಾರೆ ಈ ಹಬ್ಬದಲ್ಲಿ ಆಚಸುವ ಸ್ನಾನ ಜಪ ತಪಸ್ಸು ಅಧ್ಯಯನ ತರ್ಪಣ ದಾನಾದಿ ದಾನಗಳೆಲ್ಲವೂ ಅಕ್ಷಯವಾದ ಫಲವನ್ನು ನೀಡುವುದರಿಂದ ಇದನ್ನು ಅಕ್ಷಯ ತೃತೀಯ ಅಕ್ಷಯ ಫಲತೃತೀಯ ಎಂದು ಕರೆಯಲಾಗಿದೆ ಸ್ನಾತ್ವಾ ಹುತ್ವಾ ಚಪ್ ಜಪ್ವಾ ಚ ದತ್ವನಂತಫಲಂ ಲವೇತ್ ಅಕ್ಷಯವಾದ ಮೋಕ್ಷಕ್ಕೆ ಕಾರಣವಾಗಿರುವುದರಿಂದಲೂ ಇದಕ್ಕೆ ಆ ಹೆಸರು ಹೊಂದಿಕೆಯಾಗುತ್ತದೆ ಕನ್ನಡ ಭಾಷೆಯಲ್ಲಿರುವ ಅಕ್ಷತದಿಗೆ ಎಂಬುದು ಈ ಅಕ್ಷಯ ತೃತೀಯ ದೇಶೀಯ ರೂಪ ವೈಶಾಖ ಶುಕ್ಲ ತೃತೀಯ ಎಂದು ಈ ವ್ರತವನ್ನು ಆಚರಿಸಬೇಕೆಂದು ಹೇಳಿತ್ತು ಆ ತಿಥಿಗೆ ದಿವಸದಲ್ಲಿ ಯಾವಾಗ ಎಷ್ಟು ವ್ಯಾಪ್ತಿ ಇರಬೇಕು ನಕ್ಷತ್ರ ಮತ್ತು ವಾರಗಳ ಯೋಗವು ಅದಕ್ಕೆ ಬೇಕೇ ಅದಕ್ಕೆ ಏನು ಬೆಲೆ ಎಂಬ ವಿಷಯಗಳನ್ನು ಈಗ ವಿಚಾರ ಮಾಡೋಣ ಅಂದು ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೆ ತೃತೀಯ ತಿಥಿ ಇರಬೇಕು ಸಾಚ ಪೂರ್ವಾಹ್ನ ವ್ಯಾಪಿನಿ ಗ್ರಾಹ್ಯ ಅದು ಯಥಾಸಂಭವ ಚತುರ್ಥಿಯೊಡನೆ ಕೂಡಿರಬಹುದು ಗೌರಿ ವಿನಾಯಕ ವಿನಾಯಕೋಪೇತ ಆದರೆ ಮಾರನೆಯ ದಿನ ಆ ತಿಥಿಯು ಆರು ಗಳಿಗೆಗಳಿಗಿಂತಲೂ ಕಡಿಮೆ ಇದ್ದರೆ ಹಿಂದಿನ ದಿನವೇ ವ್ರತಪರ್ವಗಳನ್ನು ಆಚರಿಸಬೇಕು ಆರು ಗಳಿಗೆಗಿಂತಲೂ ಹೆಚ್ಚಾಗಿದ್ದರೆ ಮಾರನೆಯ ದಿವಸ ಆಚರಿಸಬೇಕು ತ್ರಿಮೂರ್ ಿಕ ವ್ಯಾಪ್ತಿಸೇತ್ವೆ ಪರಾತ್ರಿಮುಹೂರ್ತ ನ್ಯೂನತ್ವೇ ಪೂರ್ವ ಪೂರ್ವಾ ದಿವಸ ಬುಧವಾರ ಅಥವಾ ಸೋಮವಾರ ಮತ್ತು ರೋಹಿಣಿ ನಕ್ಷತ್ರಗಳ ಯೋಗವಿದ್ದರೆ ತುಂಬಾ ಪ್ರಶಸ್ತ ಆದರೆ ಈ ಯೋಗವು ಕೂಡಿ ಬರುವುದಕ್ಕಾಗಿ ತಿಥಿಯನ್ನು ಪೂರ್ವವಿದ್ದವನ್ನಾಗಿ ಮಾಡಬಾರದು ಅಂದರೆ ದ್ವಿತೀಯೊಡನೆ ಸೇರಿದ ತೃತೀಯು ಈ ವ್ರತಕ್ಕೆ ಕೂಡದು ತೃತೀಯ ತಿಥಿಗೆ ಪೂವ್ ಪೂರ್ವಾಹ ವ್ಯಾಪ್ತಿಯನ್ನು ವಿಧಿಸಿರುವಂತೆಯೇ ಅಪರಾಹವ್ಯಾಪ್ತಿಯ ನಿಷೇಧವನ್ನು ಸ್ಪಷ್ಟವಾಗಿ ಮಾಡಿದೆ ಪೂರ್ವಾಣೇತು ಸದಾಕಾರ್ಯ ಶುಕ್ಲೇ ಮನುಯುಗಾದಯ ದೈವೇ ಕರ್ಮಣಿ ಪ್ರೀತ್ಯೇ ಚ ಕೃಷ್ಣೇ ಚೈವಾಪರ ವೈಶಾಖ್ಯ ತೃತೀಯ ಚ ಪೂರ್ವವಿದ್ಯಾ ಕರೋತಿ ವೈ ಹವ್ಯಂ ದೇವ ಗೃಹಂತ ಕವ್ಯಂಚ ಪಿತರಸ್ತಾ ಮನ್ವಾ ಮತ್ತು ಯುಗಾದಿಗಳ ಆಚರಣೆಗೆ ಶುಕ್ಲಪಕ್ಷದ ತೃತೀಯನ್ನು ಪೂರ್ವಾಣ ವ್ಯಾಪಿಯನ್ನಾಗಿ ತೆಗೆದುಕೊಳ್ಳಬೇಕು ದೇವಕರ್ಮದಲ್ಲಾಗಲಿ ಪಿತೃಕರ್ಮದಲ್ಲಾಗಲಿ ಅದನ್ನು ಅಪರಾಹ ವ್ಯಾಪಿನಿಯನ್ನಾಗಿ ತೆಗೆದುಕೊಳ್ಳುವುದು ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲೇನಾದರೂ ಅದನ್ನು ಅಪರಾಹ ವ್ಯಾಪಿನಿಯನ್ನಾಗಿ ಗ್ರಹಿಸಿದರೆ ಆ ಹವ್ಯಕರ್ಮಗಳು ವ್ಯರ್ಥವಾಗುತ್ತವೆ ವ್ರತಪರ್ವದ ಆಚರಣೆಯ ವಿಧಿ ಆ ದಿನ ಪ್ರಾತಃ ಕಾಲದಲ್ಲಿ ಸಂಕಲ್ಪ ಪೂರ್ವಕ ಗಂಗಾ ನದಿಯಲ್ಲಿ ವ್ರತಾಂಗವಾದ ಸ್ನಾನ ಮಾಡಬೇಕು ವೈಶಾಖ ಶುಕ್ಲಪಕ್ಷೇತು ತೃತೀಯಾಯಾಮ್ ತಥೈವಚ ಗಂಗಾತೋಯೆ ನರ ಸ್ನಾ ಮುಚ್ಚಿಲ್ಬಿಷಿ ಸಾಕ್ಷಾತ್ ಗಂಗಾ ನದಿಯಲ್ಲಿ ಸ್ನಾನ ಮಾಡುವ ಅನುಕೂಲವಿಲ್ಲದವರು ತಾವು ಸ್ನಾನ ಮಾಡುವ ತೀರ್ಥದಲ್ಲಿಯೇ ಗಂಗೆಯನ್ನು ಆಹ್ವಾನ ಮಾಡಿ ಆರಾಧಿಸಿ ಅದರಲ್ಲಿ ಅವಗಾಹನೆ ಮಾಡಬೇಕು ಹೀಗೆ ಶುಚಿಯಾಗಿ ಪಿತೃಕರ್ಮಗಳ ಆಚರಣೆಯ ಜೊತೆಗೆ ಇಷ್ಟ ದೇವತಿಯನ್ನು ಮತ್ತು ವಿಶೇಷವಾಗಿ ಲಕ್ಷ್ಮೀನಾರಾಯಣರನ್ನು ಶ್ರೀಕೃಷ್ಣನನ್ನು ಆರಾಧಿಸಬೇಕು ವೈಶಾಖಸ ತೃತೀಯಾಯಂ ಶ್ರೀಸಮೇತ ಜಗದ್ಗುರುಂ ನಾರಾಯಣ ಪೂಜೆಯೇ ಚ ಪುಷ್ಪಧೂಪ ವಿಲೇಪನೈ ಶ್ರೀಕೃಷ್ಣನ ಪೂಜೆಯಲ್ಲಿ ವಿಶೇಷವಾಗಿ ಚಂದನದಿಂದ ಭಗವಂತನ ಮೂರ್ತಿಗೆ ಲೇಪನ ಮಾಡುವುದು ಅತ್ಯಂತ ಶ್ರೇಯಸ್ಕರ ಯ ಕರೋತಿ ತೃತೀಯಾಂ ಕೃಷ್ಣಂಚಂದನ ಲೇಪಿತಂ ವೈಶಾಖಸ್ಯ ಸಿಪಕ್ಷೇ ಸತ್ಯಚ್ಯುತ ಮಂದಿರಂ ಶ್ರೀಕೃಷ್ಣ ಮಂತ್ರವನ್ನು ಜಪಿಸಬೇಕು ಪಿತೃಗಳನ್ನು ಕುರಿತು ತರ್ಪಣ ಮಾಡಿ ಪಿಂಡ ಪ್ರದಾನವನ್ನು ಮಾಡಬೇಕು ಅನಂತರ ಸತ್ಪಾತ್ರರಿಗೆ ಗೋಧಿ ಎವೆ ಎವೆಯ ಹುರಿಹಿಟ್ಟು ಕಡಲೆ ನಾನಾ ರಸಭರಿತವಾದ ಅನ್ನಗಳು ವಿಶೇಷವಾಗಿ ಮಸರನ್ನ ಪೂರ್ಣ ಕುಂಭ ಮತ್ತು ಗ್ರೀಷ್ಮ ಋತುವಿಗೆ ಬೇಕಾದ ಇತರ ಪದಾರ್ಥಗಳನ್ನು ದಾನ ಮಾಡಬೇಕು ದಾನದೊಡನೆ ದಕ್ಷಿಣೆಯನ್ನು ಕೊಡಬೇಕು ಸುವರ್ಣ ದಾನವು ಅತ್ಯಂತ ಪ್ರಶಸ್ತ ಆ ದಿವಸ ಏಕಭುಕ್ತ ಒಂದೇ ಆಹಾರ ಸೇವನೆ ನಿಯಮವನ್ನು ಅನುಸರಿಸಬೇಕು ಕಾಲವಿಜ್ಞಾನ ಈ ಪರ್ವವನ್ನು ಆಚರಿಸುವುದು ವೈಶಾಖ ಮಾಸದ ಶುಕ್ಲ ಪಕ್ಷದ ಇದು ವಸಂತ ಋತುವಿನಲ್ಲಿಯೇ ಬರುತ್ತದೆ ಋತುಗಳಲ್ಲಿ ವಸಂತ ಋತುವು ಪಕ್ಷಗಳಲ್ಲಿ ಶುಕ್ಲ ಪಕ್ಷವು ದೇವತಾ ಸಂಬಂಧವಾದ ಕಾರ್ಯಗಳಿಗೆ ಹೇಗೆ ಅತ್ಯಂತ ಪ್ರಶಸ್ತವಾಗಿದೆ ಎಂಬುದನ್ನು ಯುಗಾದಿ ಮತ್ತು ಶ್ರೀರಾಮನವಮಿ ಪರ್ವಗಳ ವಿವೇಚನೆಯಲ್ಲಿ ವಿವರಿಸಿದ್ದೇವೆ ಇನ್ನು ಮಾಸ ತಿಥಿ ಮತ್ತು ವಾರ ನಕ್ಷತ್ರಗಳ ವಿಷಯ ಮಾಸ ಈ ಪರ್ವದಲ್ಲಿ ಹವನ ಪೂಜೆ ಮತ್ತು ದನಗಳಿಗೆ ಜವೆಯ ಧಾನ್ಯವನ್ನು ಪ್ರಧಾನವಾಗಿ ಹೇಳಿದೆ ಗೋಧಿ ಕಡಲೆ ಮತ್ತು ಹುರಿಹಿಟ್ಟುಗಳನ್ನು ದಾನಕ್ಕೆ ವಿಧಾನ ಮಾಡಿದೆ ಕೃಷಿ ಪ್ರಧಾನವಾಗಿರುವ ನಮ್ಮ ದೇಶದಲ್ಲಿ ಇವೆಲ್ಲವೂ ಪಕ್ವವಾಗಿ ಮನೆಗೆ ನಿಶ್ಚಿತವಾಗಿ ಬಂದು ತ್ಯಾಗ ಮತ್ತು ಭೋಗ ಕಾರ್ಯಗಳಿಗೆ ಸಿದ್ಧವಾಗುವುದು ಸಾಮಾನ್ಯವಾಗಿ ವೈಶಾಖ ಮಾಸದಲ್ಲಿಯೇ ಆದುದರಿಂದ ಪರ್ವತ ವಿಧಿಯ ಆಚರಣೆಗೆ ಬೇಕಾದ ನಿರ್ದಿಷ್ಟ ವಸ್ತುಗಳು ಲಭಿಸುವ ಲಭಿಸುವ ಮಾಸವೆಂದು ವೈಶಾಖ ಮಾಸದ ವಿಜ್ಞಾನವನ್ನು ಗಮನಿಸಬಹುದು ಇದಲ್ಲದೆ ವಿಶುವತ್ ಪುಣ್ಯಕಾಲವಾಗಿರುವ ಮೇಷ ಸಂಕ್ರಮಣವು ಈ ಮಾಸದಲ್ಲಿಯೇ ಬರುತ್ತದೆ ಈ ಪುಣ್ಯಕಾಲದ ವಿಶೇಷತೆಯನ್ನು ಸೌರಮಾನ ಯುಗಾದಿಯ ವಿವೇಚನೆಯಲ್ಲಿ ವಿವರಿಸಿಯಾಗಿದೆ ಈ ಸಂಕ್ರಮಣವು ಮತ್ತು ಅದಕ್ಕೆ ಸನ್ನಿಹಿತವಾಗಿರುವ ಸಮಯವು ಪಿತೃಗಳ ಪೂಜೆಗೆ ಪ್ರಶಸ್ತವಾದ ಕಾಲ ಆದುದರಿಂದ ದೇವ ಮತ್ತು ಪಿತೃ ಕಾರ್ಯ ಇವೆರಡಕ್ಕೂ ಎತ್ತಿದ ದಿನವಾಗಿರುವ ಅಕ್ಷಯ ತೃತೀಯ ಪರ್ವವನ್ನು ಆಚರಿಸಲು ಈ ಮಾಸವು ಅನುಕೂಲವಾಗಿದೆ ಎಂಬುದನ್ನು ಇಲ್ಲಿ ಮನವರಿಕೆ ಮಾಡಿಕೊಳ್ಳಬೇಕು ಇದಕ್ಕೆ ಹಿಂದಿನ ಮಾಸವಾಗಿರುವ ಚೈತ್ರ ಮಾಸದಲ್ಲಿ ವಸಂತ ಋತುವಿನ ಅನುಕೂಲವಿದ್ದರೂ ಆಗ ಧಾನ್ಯಗಳು ಪಕ್ವವಾಗಿ ಎಲ್ಲರ ಮನೆಗಳಿಗೂ ನಿಶ್ಚಿತವಾಗಿ ಬರುವುದಿಲ್ಲ ಗಿದಲ್ಲದೆ ಆಗ ವಿಶು ಸಂಕ್ರಮಣವು ಒದಗುವುದಿಲ್ಲ ಅದು ಮೀನ ಸಂಕ್ರಾಂತಿಯಿಂದ ಕೂಡಿದ ಕರ ತಿತಿ, ತಿಥಿ ಈ ಪರ್ವದ ತಿಥಿಯಾದ ತೃತೀಯ ಜಯಾತಿಥಿ ಎನಿಸುತ್ತದೆ ಅದರಲ್ಲಿಯೂ ಶುಕ್ಲ ಪಕ್ಷದ ಜಯಾತಿಥಿಯು ಮತ್ತು ಪ್ರಶಸ್ತವಾದುದು ನಂದಾಭದ್ರ ಜಯಾರಿಕ್ತ ಪೂರ್ಣಾಶ್ಯುತಿತೆಯ ಪುನಃ ಪರ್ಯಾಯ ೇಯ ಉದಕುಂಭಾನ್ ಸಕನಕಾನ್ ಸ್ನಾಧ್ಯ ಸದಾಶಯದಿಂದ ಕೂಡಿದ ಪ್ರಕೃತ್ಯದ ಜಯವನ್ನು ಅಂದರೆ ಫಲಸಿದ್ಧಿಯನ್ನು ದೊರಕಿಸುವುದಕ್ಕೆ ಪ್ರಶಸ್ತವಾದ ತಿತಿ ಇದು ಎಂಬುದನ್ನು ಜಯ ಎಂಬ ಅದರ ನಾಮಧೇಯು ಸೂಚಿಸುತ್ತದೆ ತೃತೀಯ ತಿತಿಯು ಚತುರ್ಥಿ ತಿಥಿಯೊಡನೆ ಯುಕ್ತವಾಗಿದ್ದರೆ ಅದು ಈ ಪರ್ವಕ್ಕೆ ತುಂಬಾ ಪ್ರಶಸ್ತವೆಂಬ ಹೇಳಿಕೆಯನ್ನು ಕೇಳಿದ್ದೇವೆ ಗೌರಿ ವಿನಾಯಕೋಪೇತ ಅವುಗಳಲ್ಲಿ ತೃತೀಯಗೆ ಸರ್ವಮಂಗಳಾಗಿರುವ ಗೌರಿಯ ತಿಥಿ ಎಂದು ಮತ್ತು ಚತುರ್ಥಿಗೆ ವಿಘ್ನ ಪರಿಹಾರಕನಾದ ಗಣೇಶನ ತಿಥಿ ಎಂದು ಹೆಸರು ಚತುರ್ಥಿಗಣನಾಥ್ಯ ಗೌರ್ಯ ತತ್ಪೂರ್ವ ವಾಸರೆ ಈ ದೇವತೆಗಳಿಗೆ ಪ್ರಿಯವಾದ ತೃತೀಯ ಚತುರ್ಥಿ ಯೋಗವು ಅದರ ಉಂಟಾಗುವ ವಿಘ್ನ ಪರಿಹಾರ ಮತ್ತು ಮಾಂಗಲ್ಯ ಸಿದ್ಧಿಗಳಿಗೆ ಅತ್ಯಂತ ಪೋಷಕವಾಗಿದೆ ಅಂದು ತೃತೀಯ ತಿಥಿಗೆ ಪೂರ್ವಾಣ್ಣ ವ್ಯಾಪ್ತಿಯನ್ನು ಹೇಳಲು ಕಾರಣ ಅದು ಪ್ರಧಾನವಾಗಿ ದೇವತೆಗಳಿಗೆ ಪ್ರಿಯವಾದ ಶುಕ್ಲ ಪಕ್ಷಕ್ಕೆ ಸೇರಿರುವುದು ಅದು ದೇವತೆಗಳ ಆಧಿಪತ್ಯಕ್ಕೆ ಸೇರಿದ ಪಕ್ಷವಾದ್ದರಿಂದ ಅವರು ತಿಥಿವ್ಯಾಪ್ತಿಗೆ ಪೂರ್ವಾಣ್ಣವನ್ನೇ ಬಯಸುತ್ತಾರೆ ಇದಲ್ಲದೆ ದಿವಸದಲ್ಲಿ ಪೂರ್ವಾಣ ಕಾಲವು ದೇವತೆಗಳಿಗೆ ಪ್ರಿಯವಾದದ್ದು ಅನಂತರದ ಕಾಲವು ಪಿತೃಗಳಿಗೆ ಪ್ರಿಯವಾದದ್ದು ಪೂರ್ವಾಣ್ಣದ ಅನಂತರ ಶುಕ್ಲ ಪಕ್ಷದಲ್ಲಿ ಸಮರ್ಪಿಸಿದರೆ ಅದು ವಿಶೇಷವಾಗಿ ಪಿತೃಗಳ ವಶಕ್ಕೆ ಸೇರುತ್ತದೆ ಆದುದರಿಂದ ದೇವತೆಗಳ ಪಕ್ಷವೇ ಆಗಿರುವ ಶುಕ್ಲ ಪಕ್ಷದಲ್ಲಿ ಪೂಜೆ ಮತ್ತು ಹವನಗಳಿಗೆ ಪೂರ್ವಾಹ ವ್ಯಾಪ್ತಿಯ ತಿಥಿಯನ್ನೇ ಶಾಸ್ತ್ರವು ವಿಧಾನ ಮಾಡಿದೆ ವಾರ ಮತ್ತು ನಕ್ಷತ್ರ ಆ ದಿವಸದಲ್ಲಿ ಸೋಮವಾರ ಅಥವಾ ಬುಧವಾರ ಮತ್ತು ರೋಹಿಣಿ ನಕ್ಷತ್ರಗಳು ಕೂಡಿ ಅದು ಅಕ್ಷಯವಾದ ಸುಕೃತದ ಫಲವಾದ ಯೋಗವೆಂದು ಯೋಗಿಗಳು ಹೇಳುತ್ತಾರೆ ಏಕೆಂದರೆ ಆ ವಾರ ಮತ್ತು ನಕ್ಷತ್ರಗಳು ಶ್ರೀಕೃಷ್ಣನ ಪೂಜೆಗೆ ಅತ್ಯಂತ ಪ್ರಶಸ್ತವಾದುವು ಅಕ್ಷಯ ತೃತೀಯಲ್ಲಿ ಇಷ್ಟದೇವತೆಯ ಪೂಜಾನಂತರ ವಿಶೇಷವಾಗಿ ಆರಾಧಿಸಲ್ಪಡಬೇಕಾದ ದೇವನು ಕೃಷ್ಣನೇ ಶ್ರೀಕೃಷ್ಣನೇ ಅಲ್ಲವೇ ಯ ಕರೋತಿ ತೃತೀಯಾಯಾಮ್ ಕೃಷ್ಣಂ ಚಂದನ ಲೇಪಿತಂ ವೈಶಾಖಸಕ್ಷೆ ಸ ಯಾತ್ಯಚ್ಯುತ ಮಂದಿರಂ ಮೇಲ್ಕಂಡ ವಾರ ನಕ್ಷತ್ರಗಳು ವಿಶೇಷವಾಗಿ ಶ್ರೀಕೃಷ್ಣನ ಪೂಜೆಗೆ ಹೇಗೆ ಹೊಂದಿಕೆ ಆಗುತ್ತದೆ ಆಗುತ್ತವೆ ಎಂಬುದನ್ನು ಶ್ರೀಕೃಷ್ಣ ಜಯಂತಿಯ ವಿವೇಚನೆಯ ಸಂದರ್ಭದಲ್ಲಿ ವಿವರಿಸುತ್ತೇವೆ ಗಂಗಾ ಸ್ನಾನ ವಿಧಿವಿಜ್ಞಾನ ಆ ದಿನ ಪ್ರಾತಃ ಗಂಗಾ ನದಿಯಲ್ಲಿ ಅವಗಾಹನ ಸ್ನಾನ ಮಾಡುವುದು ಅತ್ಯಂತ ಪ್ರಶಸ್ತವೆಂದು ವಿಧಿಯ ನಿರೂಪಣೆಯಲ್ಲಿ ಗಮನಿಸಿದ್ದೇವೆ ವಾಗ್ಭಟರು ಹೇಳುವಂತೆ ಶುದ್ಧವಾದ ಜಲದಲ್ಲಿ ಸಾಮಾನ್ಯ ದಿನದಲ್ಲಿ ಸ್ನಾನ ಮಾಡಿದರೂ ಅದು ಲಾಭಕರವೇ ದೀಪನಂ ಋಷ್ಯಮಾಯುಷ್ಯಂ ಸ್ನಾನ ಮೂರ್ಜಾಬಲಪ್ರದಂ ಕಂಡೂಮಲಶ್ರಮಸ್ವೇದ್ರಾದೃತ್ ದಾಹಾಪ್ಯಜಿತ್ ಸ್ನಾನವು ಜಠರಾಗ್ನಿಯನ್ನು ಉದ್ದೀಪನಗೊಳಿಸುತ್ತದೆ ಶುಕ್ರವನ್ನು ವೃದ್ಧಿಪಡಿಸುತ್ತದೆ ಆಯುಸ್ಸಿಗೆ ಹಿತಕಾರಿ ಉತ್ಸಾಹ ಬಲಗಳನ್ನು ಕೊಡುವುದು ನವೆ ಕೊಳೆ ಆಯಾಸ ಬೆವರು ಗಾಢನಿದ್ರೆ ಬಾಯಾರಿಕೆ ಮತ್ತು ಉರಿಗಳನ್ನು ಮತ್ತು ಪಾಪಗಳನ್ನು ಪರಿಹರಿಸುತ್ತದೆ ಪರ್ವ ಸಮಯದಲ್ಲಿ ನೀರಿನಲ್ಲಿ ಪುಣ್ಯವನ್ನುಂಟು ಮಾಡುವ ಶಕ್ತಿಯು ವಿಶೇಷವಾಗಿ ಇರುತ್ತದೆ ಜ್ಞಾನಿಗಳಿಂದ ಸೇವಿತವಾಗಿ ಅವರ ಅನುಗ್ರಹಕ್ಕೆ ಪಾತ್ರವಾಗಿರುವ ಜಲಕ್ಕೆ ತೀರ್ಥ ಋಷಿ ಜುಷ್ಟಜಲೇ ಅಮರ ಯುದಾಸಿತ ಮರಹ ಬಿ ತದ್ದಿ ತೀರ್ಥಂ ಪ್ರಚಕ್ಷತೆ ಕುಮಾರ ಸಂಭವ ಸರ್ಗ ಆರು ಅದರಲ್ಲಿ ಸ್ನಾನ ಮಾಡುವುದರಿಂದ ದೇಹದ ವ್ಯಾಧಿಯು ಮಾತ್ರವಲ್ಲದೆ ಮಾನಸಿಕ ರೋಗವಾದ ಆದಿಯೂ ಪರಿಹಾರ ಹೊಂದುತ್ತದೆ ಶುದ್ದವಾದ ನೀರಿನಲ್ಲಿ ಸ್ನಾನ ಮಾಡಿದರೆ ದೇಹದ ಮಲವೂ ತೊಲಗುತ್ತದೆ ಜಾಡ್ಯವು ಹೋಗುತ್ತದೆ ಆಯಾಸ ಪರಿಹಾರವಾಗುತ್ತದೆ ಎಂಬುದು ಸಾಮಾನ್ಯವಾಗಿ ಎಲ್ಲರ ಅನುಭವದಲ್ಲೂ ಇದೆ ಆದರೆ ಅದು ಪಾಪವನ್ನು ಹೇಗೆ ಪರಿಹಾರ ಮಾಡುತ್ತದೆ ಪುಣ್ಯವನ್ನು ಹೇಗೆ ಉಂಟು ಮಾಡುತ್ತದೆ ಎಂಬುದು ಸಾಮಾನ್ಯ ಬುದ್ಧಿಗೆ ಅರ್ಥವಾಗುವುದಿಲ್ಲ ಆದರೆ ವಿಚಾರಪೂರ್ವಕವಾಗಿ ಅದನ್ನು ತಿಳಿದುಕೊಂಡ ಹೊರತು ಅಕ್ಷಯ ತೃತೀಯ ಎಂದು ಮಾಡಬೇಕೆಂದು ಸ್ನಾನವು ಶಾಸ್ತ್ರವು ವಿಧಿಸಿರುವ ಗಂಗಾ ಸ್ನಾನದ ಪ್ರಾಮುಖ್ಯವು ಮನಸ್ಸಿಗೆ ಬರುವುದಿಲ್ಲ ಆದ್ದರಿಂದ ಆ ವಿಷಯವನ್ನು ಇಲ್ಲಿ ವಿಚಾರಕ್ಕೆ ತೆಗೆದುಕೊಳ್ಳುತ್ತೇವೆ ಆ ಬಗೆಗೆ ಶ್ರೀರಂಗ ಮಹಾಗುರುಗಳು ಅಪ್ಪಣೆ ವ್ಯಾಖ್ಯಾನವನ್ನು ಹಿನ್ನೆಲೆಯಾಗಿ ಕೊಡುತ್ತೇವೆ ಪುಣ್ಯ ಪಾಪಗಳ ಪರಿಚಯಕ್ಕೆ ಹಿನ್ನೆಲೆ ಪುಣ್ಯ ಪಾಪಗಳೆಂದರೇನು ಎಂಬುದರ ಬಗ್ಗೆ ಸಾಮಾನ್ಯವಾಗಿ ಯಾರು ವಿಚಾರ ಮಾಡುವುದೇ ಇಲ್ಲ ಪುಣ್ಯ ಬಂತು ಪಾಪ ಹೋಯಿತು ಎಂದು ಅದನ್ನು ಕಂಡವರಿಗಿಂತಲೂ ಹೆಚ್ಚಾಗಿ ಮಾತನ್ನು ಮಾತ್ರ ಆಡುತ್ತಾರೆ ಹಸು ಬಂದಿತು ಕರು ಹೋಯಿತು ಎಂಬಂತೆ ಅವು ಕಣ್ಣಿಗೆನೂ ಕಾಣುವುದಿಲ್ಲವಲ್ಲ ಹಾಗಾದರೆ ಅವು ಹೇಗಿವೆ ದ್ರವವೇ ಘನವೇ ಅನಿಲವೇ ಯಾವ ರೂಪದಲ್ಲಿರುತ್ತದೆ ಎಲ್ಲಿರುತ್ತದೆ ಎಲ್ಲಿಯವರೆಗಿರುತ್ತದೆ ಪ್ರಾಣಿಗಳಿಗೇನೋ ಪುಣ್ಯ ಪಾಪ ಹೇಳುವುದಿಲ್ಲ ಮನುಷ್ಯನಿಗೆ ಅವು ಇವೆ ಎನ್ನುತ್ತಾರೆ ಆದರೆ ಅವನಲ್ಲಿ ಎಲ್ಲಿರುತ್ತವೆ ಎಲ್ಲಿಯವರೆಗಿರುತ್ತವೆ ಪುಣ್ಯ ಪಾಪಗಳನ್ನು ಮಾಡುವ ಆಸಾಮಿಯೇ ಸತ್ತು ಹೋದ ಬಳಿಕ ಅವನಲ್ಲಿದ್ದ ಪುಣ್ಯ ಪಾಪಗಳು ಅವನ ಜೊತೆಯಲ್ಲಿಯೇ ಸುಟ್ಟು ಹೋಗುತ್ತವೆ ಅಲ್ಲವೇ ಇತ್ಯಾದಿ ಪ್ರಶ್ನೆಗಳು ಹೇಳುತ್ತವೆ ಜ್ಞಾನಿಗಳ ವಿವೇಕ ದೃಷ್ಟಿಯಿಂದ ನೋಡಿದಾಗಲೇ ಅವು ಪರಿಚಯಕ್ಕೆ ಬರುತ್ತವೆ ಪುಣ್ಯ ಪಾಪ ಎನ್ನುವುದು ಒಂದು ತರಹದ ಗುರುತುಗಳು ಮನಸ್ಸು ಎಂಬ ಗ್ರಾಮಾಫೋನ್ ಪ್ಲೇಟಿನ ಮೇಲೆ ರೆಕಾರ್ಡ್ ಆಗಿರುವ ಗುರುತುಗಳು ಸಂಸ್ಕಾರಗಳು ವಾಸನೆಗಳು ಎಂದು ಅವುಗಳನ್ನು ಕರೆಯುತ್ತಾರೆ ಅವುಗಳಲ್ಲಿ ಸುಖಕ್ಕೆ ಕಾರಣವಾಗುವ ಗುರುತುಗಳಿಗೆ ಪುಣ್ಯವೆಂದು ಹೆಸರು ದುಃಖಕ್ಕೆ ಕಾರಣವಾಗುವ ಗುರುತುಗಳಿಗೆ ಪಾಪ ಎಂದು ಹೆಸರು ಅವೆರಡೂ ಮನಸ್ಸಿನ ಪಟಲದ ಮೇಲೆ ಮುದ್ರಿತವಾಗಿರುತ್ತವೆ ಆ ಒಳಗಿನ ಗುರುತುಗಳನ್ನು ಅಳಿಸುವುದು ಅಸುಸಾಧ್ಯ ದೇಹಿಯು ದೇಹವನ್ನು ಬಿಟ್ಟಾಗಲು ಅವು ನಾಶ ಹೊಂದುವುದಿಲ್ಲ ಮನಶಾಷ್ಟ್ರಿಯಾಣಿ ಪ್ರಕೃತಿ ಸ್ಥಾನೀಕರ್ಷತಿ ಎಂಬಂತೆ ಮನಸ್ಸು ಅವನ ದೊತೆಯಲ್ಲಿಯೇ ಹೋಗುತ್ತದೆ ಅದರಲ್ಲಿ ಆ ಹಳೆಯ ರೆಕಾರ್ಡುಗಳೆಲ್ಲ ಇರುತ್ತವೆ ಮನಸ್ಸಿಗೂ ಜೀವನಿಗೂ ಸಂಬಂಧ ಇರುವವರೆಗೂ ಆ ಗುರುತುಗಳು ಅವನೊಡನೆ ಇದ್ದೇ ಇರುತ್ತದೆ ಮನಸ್ಸಿನ ಚಕ್ರವನ್ನೇ ದಾಟಿ ಬ್ರಹ್ಮ ಸ್ಥಾನಕ್ಕೆ ಹಾರಿ ಹೋದವನನ್ನು ಮಾತ್ರ ಆ ಗುರುತುಗಳು ಸೋಂಕುವುದಿಲ್ಲ ಉಳಿದವರಲ್ಲಿ ಸುಖಕ್ಕೆ ಕಾರಣವಾದ ಒಳ್ಳೆಯ ಗುರುತುಗಳು ಅಂದರೆ ಪುಣ್ಯದ ವಾಸನೆಗಳು ಹಾಗೆಯೇ ದುಃಖಕ್ಕೆ ಕಾರಣವಾಗುವ ಕೆಟ್ಟ ಗುರುತುಗಳಾದ ಪಾಪದ ವಾಸನೆಗಳು ಇದ್ದೇ ಇರುತ್ತವೆ ಇವುಗಳಲ್ಲಿ ಪುಣ್ಯದ ಗುರುತುಗಳನ್ನು ಮುದ್ರಿಸುವ ಕೆಲಸಗಳನ್ನು ಮಾಡಿದರೆ ಸುಖ ಅದಕ್ಕೆ ವಿಪರೀತವಾದ ಗುರುತುಗಳನ್ನು ಮಾಡುವ ಕೆಲಸ ಮಾಡಿದರೆ ದುಃಖ ಈ ತತ್ವಾವಧಾನದಿಂದ ತೀರ್ಥಸ್ನಾನವು ಹೇಗೆ ಪಾಪ ಪರಿಹಾರ ಮಾಡುತ್ತದೆ ಪುಣ್ಯಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಸುಲಭವಾಗಿ ತಿಳಿಯಬಹುದು ತೀರ್ಥಸ್ನಾನ ಮಾಡಿದಾಗ ಶರೀರದಲ್ಲಿರುವ ಮಲವು ಜಾಡ್ಯವು ತೊಳೆದು ಹೋಗುತ್ತದೆ ಅದರಿಂದ ಅಂತಃಕರಣದಲ್ಲಿ ಪ್ರಸನ್ನತೆ ಪಾಪದ ಗುರುತಿನಿಂದ ಉಂಟಾಗಿರುವ ಕಾಲುಷ್ಯವು ನಿಗುತ್ತದೆ ಮನಸ್ಸು ತಿಳಿಯಾಗುತ್ತದೆ ಇದರಿಂದ ದುಃಖದ ಕೆಲವು ಗುರುತುಗಳು ಅಳಿಸಲ್ಪಟ್ಟು ನೆಮ್ಮದಿ ಉಂಟಾಗುತ್ತದೆ ಆ ನೆಮ್ಮದಿಯನ್ನುಂಟು ಮಾಡುವ ಗುರುತುಗಳೇ ಪುಣ್ಯ ಅಳಿಸಿ ಹೋದ ವಕ್ರರೇಖೆಗಳೇ ಪಾಪ ಎಂದು ಅರ್ಥ ಮಾಡಿಕೊಳ್ಳಬೇಕು ಕೆಲವು ತೀರ್ಥಗಳು ಶ್ರೇಷ್ಠವಾದ ಔಷಧಿಗಳು ವನಸ್ಪತಿಗಳು ಮತ್ತು ಭೂಮಿಯ ಸ್ಪರ್ಶವನ್ನು ಮಾಡಿರುವುದರಿಂದ ಆದಿ ಪರಿಹಾರ ಮಾಡುವ ಶಕ್ತಿಯನ್ನು ಹೊಂದಿರುತ್ತವೆ ಅವುಗಳಲ್ಲಿ ಸ್ನಾನ ಮಾಡುವವನು ಆದಿವ್ಯಾಧಿ ಪರಿಹಾರದ ಲಾಭವನ್ನು ಪಡೆಯುತ್ತಾನೆ ಮಹರ್ಷಿಗಳು ತೀರ್ಥಗಳಿಗೆ ಇಟ್ಟಿರುವ ಪಾಪನಾಶಿನಿ ಮಾನಸರೋವರ ಬಿಂದು ಸರೋವರ ನಾರದಕುಂಡ ಗೌರಿಕುಂಡ ಮುಂತಾದ ನಾಮಧೇಯಗಳ ಅರ್ಥಗಳನ್ನು ವಿಚಾರ ಮಾಡುವುದರಿಂದಲೂ ದುಷ್ಟ ವಾಸನೆಗಳು ತೊಲಗಿ ಒಳ್ಳೆಯ ಗುರುತುಗಳು ಮನಸ್ಸಿನಲ್ಲಿ ಮೂಡುವುದಕ್ಕೆ ಸಹಾಯವಾಗುತ್ತದೆ ತೀರ್ಥಸ್ಥಾನ ಮಾಡುವಾಗ ಇದು ಇಂತಹ ಸೇವಿಸಿದ ತೀರ್ಥ ಅವರು ಸನ್ಮನುಷ್ಯ ಮನೋಯತ ಎನ್ನುವಂತೆ ತಿಳಿಯಾದ ಮನಸ್ಸುಳ್ಳವರು ರಜೋಗುಣ ತಮೋಗುಣಗಳ ಕೊಳೆ ಇಲ್ಲದವರು ವಿಕಾರರಹಿತವಾದ ಶುದ್ಧಾತ್ಮನಲ್ಲಿ ನೆಲೆಸಿದವರು ಎಂದು ಅವರ ಗುಣಗಳನ್ನು ಅವರ ಪವಿತ್ರ ಕಾರ್ಯಗಳನ್ನು ಸ್ಮರಣೆ ಮಾಡುವುದರಿಂದಲೂ ಕೆಟ್ಟ ಸಂಸ್ಕಾರಗಳು ಅಳಿದು ಒಳ್ಳೆಯ ಸಂಸ್ಕಾರಗಳು ಮೂಡುತ್ತವೆ ಪವಿತ್ರವಾದ ಮಂತ್ರಗಳನ್ನು ಮನನ ಮಾಡುತ್ತಾ ಸ್ನಾನ ಮಾಡುವುದರಿಂದಲೂ ಕೆಲವು ಕೆಟ್ಟ ಗುರುತುಗಳು ಅಳೆದು ಒಳ್ಳೆಯ ಗುರುತುಗಳು ಮನಸಿನ ಪಟಲದಲ್ಲಿ ಮುದ್ರಿತವಾಗುತ್ತವೆ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡುವಾಗ ಒಳ್ಳೆಯ ಸಂಕಲ್ಪ ಮಾಡಿ ಪವಿತ್ರ ಭಾವನೆಗಳ ರಸವನ್ನು ಆ ತೀರ್ಥದಲ್ಲಿ ಬೆರೆಸಿ ಸ್ನಾನ ಮಾಡುವಾಗ ಅದು ಕೇವಲ ಭೌತಿಕ ತೀರ್ಥದ ಅವಗಾಹನೆಯಾಗದೆ ಆತ್ಮತೀರ್ಥದ ಅವಗಾಹನೆಯೂ ಆಗುತ್ತದೆ ಆತ್ಮೈವ ಸರ್ವತೀರ್ಥಾನಿ ಮನ್ಮನೋ ಮೀನಬನ್ನಿ ಕ್ಯಂ ಕ್ರೀಡಾತ್ನಂದವಾರಿದೌ ನನ್ನ ಮನಸ್ಸು ಮೀನಿನಂತೆ ಸದಾ ಆನಂದ ಸಮುದ್ರದಲ್ಲಿ ರಮಿಸುತ್ತದೆ ಮುಂತಾದ ಸಾಹಿತ್ಯದಲ್ಲಿ ಆ ಪವಿತ್ರ ಭಾವನೆಗಳು ಅಡಕವಾಗಿವೆ ನೀರಿನಲ್ಲಿ ಮುಳುಗಿರುವ ಉಸಿರಾಟ್ ಉಸಿರಾಟವು ನಿಂತಿರುತ್ತದೆ ಮುಗಿ ಮುಳುಗಿರುವಾಗ ಉಸಿರಾಟವು ನಿಂತಿರುತ್ತದೆ ಉತ್ತಮ ಮನೋಧರ್ಮವುಳ್ಳ ಧ್ಯಾನಾಧಿಕಾರಿಗಳಿಗೆ ಅದು ಸಹಜವಾದ ಕುಂಭಕ ಸ್ಥಿತಿಯನ್ನು ಉಂಟುಮಾಡಿ ಶುಭಾಲಂಬನದಲ್ಲಿ ಮನಸ್ಸನ್ನು ಮುಳುಗಿಸುತ್ತದೆ ಅದರಿಂದ ಉಂಟಾಗುವ ಪರಮಾನಂದವು ಎಲ್ಲ ಪಾಪಗಳ ಸಂಸ್ಕಾರಗಳನ್ನು ತೊಳೆದುಹಾಕುವುದರಲ್ಲಿ ಯಾವ ಸಂಶಯವೂ ಇಲ್ಲ ಜ್ಞಾನಿಗಳ ಆಧಾರವಿಂದಗಳ ಸಂಬಂಧದಿಂದ ಮತ್ತು ಹೆಚ್ಚು ಮಹಿಮೆಯುಳ್ಳ ತೀರ್ಥಗಳಾಗಿ ಪಾಪ ಪರಿಹಾರಕ್ಕೆ ಬೇಕಾದ ಶಕ್ತಿಯನ್ನು ಪಡೆದಿರುತ್ತವೆ ತೀರ್ಥ ಕುರುವಂತಿ ತೀರ್ಥಾನಿ ತೀರ್ಥಭೂತ ಹೀ ಸಾಧವ ಜ್ಞಾನಿಗಳು ತೀರ್ಥ ಸ್ವರೂಪರು ಅವರು ತೀರ್ಥಗಳನ್ನು ತೀರ್ಥಗಳನ್ನಾಗಿ ಮಾಡುತ್ತಾರೆ ಎಂಬ ಭೇದ ವ್ಯಾಸ ತೀರ್ಥರ ದಿವ್ಯವಾಣಿಯನ್ನಿಲ್ಲಿ ನೆನೆಯಬಹುದು ಸಾಧುಗಳ ಸಮಾಜದಲ್ಲಿ ಪ್ರಸಿದ್ಧವಾಗಿರುವ ಒಂದು ಕಥಾ ಪ್ರಸಂಗವನ್ನು ಇಲ್ಲಿ ಸ್ಮರಿಸಬಹುದು ಒಬ್ಬ ಮಹರ್ಷಿಯ ಆಶ್ರಮದ ಬಳಿಯಲ್ಲಿ ಸಾಧಕನೊಬ್ಬನು ನಿಂತಿದ್ದಾಗ ಕೆಲವು ಘೋರರೂಪದ ಹೆಂಗಸರು ಆಶ್ರಮದೊಳಗೆ ಪ್ರವೇಶಿಸುವುದನ್ನು ಅವನು ನೋಡಿದನು ಆದರೆ ಸ್ವಲ್ಪ ಹೊತ್ತಿನಲ್ಲಿ ಆ ಆಶ್ರಮದಿಂದ ದಿವ್ಯ ಸೌಂದರ್ಯವುಳ್ಳ ಕೆಲವು ಸ್ತ್ರೀಯರು ಹೊರಗೆ ಬಂದುವುದನ್ನು ಅವನು ಕಂಡನು ಅವನು ಅವರನ್ನು ತಳೆದು ನೀವು ಯಾರು ಎಂದು ಕೇಳಿದಾಗ ಅವರು ನಾವು ಗಂಗಾ ನದಿ ದೇವತೆಗಳು ನಮ್ಮ ನದಿ ಜಲದಲ್ಲಿ ಸ್ನಾನ ಮಾಡುವವರು ತಮ್ಮ ಪಾಪಗಳನ್ನೆಲ್ಲ ನಮಗೆ ಕೊಟ್ಟು ತಾವು ಪವಿತ್ರರಾಗಿ ಬಿಡುತ್ತಾರೆ ಅವರೆಲ್ಲರ ಪಾಪಗಳನ್ನು ಸ್ವೀಕರಿಸಿದ್ದರಿಂದ ನಾವು ರಾಕ್ಷಸಿಯರಂತೆ ಘೋರ ಆದರೆ ಬ್ರಹ್ಮಶ್ರಿಗಳ ಆಶ್ರಮ ಪ್ರವೇಶಿಸಿ ಅವರ ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ ಕ್ಷಣಕಾಲ ಇದ್ದುದರಿಂದ ನಮಗೆ ಮತ್ತೆ ಸಹಜವಾದ ದಿವ್ಯ ರೂಪ ಬಂದಿತ್ತು ಎಂದು ಉತ್ತರ ಕೊಟ್ಟರು ಹಾಗಾದರೆ ನಿಮ್ಮೆಲ್ಲರ ಪಾಪವನ್ನು ತೆಗೆದುಕೊಂಡ ಆ ಬ್ರಹ್ಮಿಗೆ ಅತ್ಯಂತ ಭೀಕರವಾದ ರೂಪವು ಬಂದಿದೆಯೇ ಎಂದು ಅವನು ಕೇಳಲು ಅವರು ಇಲ್ಲ ಪಾಪಗಳು ಅವರಿಗೆ ಸೇರುವುದೇ ಇಲ್ಲ ಅವರ ದರ್ಶನ ಮಾತ್ರದಿಂದಲೇ ಅವು ಭಸ್ಮವಾಗಿ ಬಿಡುತ್ತವೆ ಎಂದು ಉತ್ತರ ಕೊಟ್ಟರಂತೆ ಪುಣ್ಯ ಪಾಪಲೇಪರಹಿತರಾದ ಜ್ಞಾನಿಗಳು ಅವುಗಳನ್ನು ಶುದ್ಧಪಡಿಸಿ ತೀರ್ಥಗಳನ್ನಾಗಿ ಮಾಡುವುದರಿಂದ ತೀರ್ಥಗಳಲ್ಲಿ ಸ್ನಾನ ಮಾಡುವವರು ಎಲ್ಲ ಪಾಪಗಳನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಬ್ರಹ್ಮಜ್ಞಾನಿಗಳು ತಾವು ತೀರ್ಥಗಳಿಗೆ ದಯ ಮಾಡಿಸಿದಾಗ ಅವುಗಳನ್ನು ದಿವ್ಯವಾದ ಮನಸ್ಸು ದೃಷ್ಟಿ ಮತ್ತು ದೇಹಗಳಿಂದ ಸ್ಪರ್ಶಿಸಿ ಈ ತೀರ್ಥಗಳಿಗೆ ಇಷ್ಟು ಕಾಲದವರೆಗೆ ದುಷ್ಟ ಸಂಸ್ಕಾರಗಳನ್ನು ತೊಳೆದುಹಾಕುವ ಶಕ್ತಿಯೂ ಬರಲಿ ಒಳ್ಳೆಯ ಸಂಸ್ಕಾರಗಳನ್ನು ತುಂಬುವ ಶಕ್ತಿಯೂ ಬರಲಿ ಪುಣ್ಯ ಪಾಪರಹಿತವಾದ ಭ್ರಾಮಿ ಸ್ಥಿತಿಗೆ ಒಯ್ಯುವ ಶಕ್ತಿಯೂ ಬರಲಿ ಎಂದು ತಮ್ಮ ಅಮೋಘವಾದ ಅನುಗ್ರಹ ಶಕ್ತಿ ದಾರೆಯನ್ನು ಹರಿಸುತ್ತಾರೆ ದಿವ್ಯ ಸಂಕಲ್ಪ ಶಕ್ತಿಯಿಂದ ಸಂಪನ್ನವಾಗಿರುವ ಅಂತಹ ತೀರ್ಥಗಳಲ್ಲಿ ಸ್ನಾನ ಮಾಡುವವರು ಮೇಲ್ಕಂಡ ಫಲಗಳನ್ನು ಯಥೋಚಿತವಾಗಿ ಪಡೆಯುತ್ತಾರೆ ಗಂಗಾತೀರ್ಥದ ಪ್ರಶಸ್ತಿ ಅದರ ಪಾಪ ಪರಿಹಾರಕ ಮತ್ತು ಸದ್ಗತಿ ಪ್ರದಾಯಕ ಶಕ್ತಿ ಗಂಗಾ ಶಬ್ದಕ್ಕೆ ಸದ್ಗತಿಯನ್ನು ಹೊಂದಿಸುವುದು ಸದ್ಗತಿ ತಿತಿ ಗಂಗಾ ಎಂದು ಅರ್ಥ ಈ ಶಬ್ದವು ಒಂದು ದೇವತೆಗೂ ಮತ್ತು ಅದರಿಂದ ಅಧಿಷ್ಠಿತವಾಗಿರುವ ಒಂದು ನದಿಗೂ ಅನ್ವಯಿಸುತ್ತದೆ ಅದರಲ್ಲಿ ಆ ದೇವತಾಧ್ಯಯನವನ್ನು ಧ್ಯ ದೇವತಾಧ್ಯವನ್ನು ಹೇಗೋ ಹಾಗೆ ಆ ನದಿಯ ಸ್ನಾನವನ್ನು ಶಾಸ್ತ್ರ ಮತ್ತು ಸಂಪ್ರದಾಯಗಳು ಮುಕ್ತಕಂಠದಿಂದ ಪ್ರಶಂಸೆ ಮಾಡುತ್ತವೆ ಆ ತೀರ್ಥದ ಸ್ನಾನಪಾನಗಳನ್ನು ಮಾತ್ರವಲ್ಲದೆ ಅದರ ದರ್ಶನ ಮತ್ತು ಸ್ಮರಣಗಳನ್ನು ಪುಷ್ಕಳವಾಗಿ ಹೊಗಳುತ್ತವೆ ಆ ಪ್ರಶಂಸ ವಾಕ್ಯಗಳನ್ನು ಹೀಗೆ ಸಂಗ್ರಹಿಸಬಹುದು ಪ್ರಾಸಂಗಿಕವಾಗಿ ದರ್ಶನ ಮಾಡಿದ್ದರೂ ಗಂಗೆ ಪಾಪವನ್ನು ಪರಿಹರಿಸುತ್ತದೆ ಅದರ ಸ್ಪರ್ಶ ಮಾಡಿದರೆ ಸ್ವರ್ಗ ಪ್ರಾಪ್ತಿ ಅದರಲ್ಲಿ ಸ್ನಾನ ಮಾಡಿದರೆ ಮೋಕ್ಷವೇ ದೊರೆಯುತ್ತದೆ ದು ಹರತೆ ಸ್ಪೃಷ್ಟ ತ್ರಿಧಿವಂ ನಯೇತ್ ಪ್ರಸಂಗೇನಾಪಿ ಯಾ ಗಂಗಾ ಮೋಕ್ಷದತ್ವಗಾಹಿತ ಎಂದು ಬ್ರಹ್ಮಾಂಡ ಮತ್ತು ಆಗ್ನೇಯ ಪುರಾಣಗಳು ಹೇಳುತ್ತವೆ ಅದರಲ್ಲಿ ಸ್ನಾನ ಬರುತ್ತಿರುವ ಮನುಷ್ಯನಿಗೆ ಒಂದೊಂದು ಹೆಜ್ಜೆಯಲ್ಲಿಯೂ ಅಶ್ವಮೇಧ ಮತ್ತು ರಾಜಸ್ವೀಯ ಮುಂತಾದ ಯಜ್ಞಗಳ ಫಲಗಳು ಸುಲಭವಾಗಿ ದೊರೆಯುತ್ತವೆ ಯಂ ಸ್ನಾನಗಚ್ಯತ ಪುಂಸ ಪದೇ ಪದೇ ಅಶ್ವಮೇಧ ರಾಜ ಸುಯೋ ದೀನಾಮ್ ಫಲಂನ ದುರ್ಲಭಮಿತಿ ಗಂಗೆಯ ಭಗವಂತನ ಜಲರೂಪವಾದ ಮೂರ್ತಿಯೇ ಆಗಿದೆ ಆಕೆಯನ್ನು ಪೂಜಿಸಿದರೆ ಎಲ್ಲ ದೇವತೆಗಳನ್ನು ಪೂಜಿಸಿದಂತೆ ಪರಮಾತ್ಮ ದರ್ಶನದಿಂದ ಯಾವ ಫಲವೋ ಅದೇ ಫಲವೋ ಅದರ ದರ್ಶನದಿಂದ ಉಂಟಾಗುತ್ತದೆ ಇಯಮೇವ ಶಿವಸ್ಯೋಯೂಪೂರ್ತಿ ಮೂರ್ತಿ ಗಂಗಾ ಪೂಜಿತ ಪೂಜಿ ಸರ್ವರ್ವೇವತ ಯತ್ ಫಲಂ ಜಾತೆ ದರ್ಶನಾ ಪರಮಾತ್ಮನ ತದ್ಭವೇದೇವಂಗಾಯ ದರ್ಶನ ಭಕ್ತಿಭಾವತಃ ಅದರಲ್ಲಿ ಭಕ್ತಿಯಿಂದ ಒಮ್ಮೆ ಸ್ನಾನ ಮಾಡಿದರೂ ಇಡೀ ವಂಶಕ್ಕೆ ಸದ್ಗತಿ ದೊರೆಯುತ್ತದೆ ಯೈ ಪುಣ್ಯವಾಹಿನಿ ಗಂಗಾ ಸತ್ರುಭಾಹಿ ತಾಂ ಕು ಲಕ್ಷ್ಯವಾರಯತೆ ಶಿವ ಗಂಗೆಯಲ್ಲಿ ಸ್ನಾನ ಮಾಡಬೇಕೆಂದು ಪ್ರೇ ಪ್ರೇರಿಸುವವರಿಗೆ ಒಳ್ಳೆಯ ಗತಿ ಯೇ ಗಿ ಸ್ವತಃ ಗಂಗಾ ಪರಾಶ ಪ್ರೇರೆಯೇ ಇಹ ತೇ ಸರ್ವೋಗಾಂತೆ ಜ್ಞಾನಸ ಗಂಗೆಯ ಬಳಿ ಮಾಡಿದ ಯಜ್ಞ ದಾನ ತಪಸ್ಸು ಜಪಗಳಿಗೆ ಅನಂತ ಫಲ ಯಜ್ಞೋ ದಾನ ತಪೋಜಪ್ಯಂ ಶ್ರಾಧ್ಯಂಚ ಸುರಪೂಜನ ಗಂಗಾಯತ್ಕೃತ ಕೋಟಿ ಕೋಟಿ ಗುಣಂ ಭೇತ್ ಜ್ಞಾನದಿಂದಾಗಲಿ ಅಜ್ಞಾನದಿಂದಾಗಲಿ ಅಲ್ಲಿ ದೇಹತ್ಯಾಗ ಮಾಡಿದವನಿಗೆ ಸದ್ಗತಿಯು ಅವಶ್ಯವಾಗಿ ತೊರೆಯುತ್ತದೆ ಗಂಗಾಂ ಜ್ಞಾನ ಮುಕ್ತ ಮುಕ್ತಿಮೋತಿ ಮಾನವ ಅಜ್ಞಾತ್ ಬ್ರಹ್ಮಲೋಕಂ ಚಿನ್ನೈತ್ರ ಸಂಶಯ ಗಂಗೆಯಮರಣು ಅತ್ಯಂತ ಪುಣ್ಯಕರ ಗನ್ಷ್ಟ್ರನ್ ಭುಜನ್ ಶ್ವಸನ್ ವದನ್ ಯ ಸ್ಮರೆತ್ ಸತತ ಗಂಗಾ ಸ ಚೇತ್ ಬಂಧನಾ ಗಂಗೆಯಲ್ಲಿ ಸಾಕ್ಷಾತ್ತಾಗಿ ಧ್ಯಾನ ಮಾಡಿದರೆ ಪುಣ್ಯ ಪ್ರಾಪ್ತಿ ಗಂಗಾಸ್ನಫಲಂ ಬ್ರಹ್ಮನ್ ಗಂಗಾ ಯಥ ದ್ರಾಕ್ಷಫಲಸ್ವಾದ ದ್ರಾಕ್ಷಾ ನಾಣ್ಯತ ಆದರೆ ಅಶಕ್ತರು ಗಂಗಾ ಸಹಸ್ರನಾಮಪಾರಾಯಣವನ್ನು ಮಾಡಿದರು ಸ್ನಾನದ ಫಲ ಗಂಗೆಯ ಜಲದ ಒಂದು ಸಣ್ಣ ಕಣವನ್ನು ಪಾನ ಮಾಡಿದರೂ ಅಮೃತತ್ವವು ದೊರೆಯುತ್ತದೆ ಆ ನದಿಯ ತೀರವೂ ಕೂಡ ಅತ್ಯಂತ ಪವಿತ್ರವಾದುದು ಎಂದು ಶ್ರೀ ಶಂಕರ ಭಗವತ್ಪಾದರು ಅಪ್ಪಣೆ ಕೊಡಿಸುತ್ತಾರೆ ಗಂಗಾ ಜಲ ಲವಕಣಿಕಾ ಪೀತ ಗಂಗಾ ತೀರ ಮನುತ್ತಮಂ ಹೀ ಸಕಲಂ ಗಂಗೆಯ ರೋಗ ಪರಿಹಾರಕ ಮತ್ತು ಆರೋಗ್ಯ ಪ್ರದಾಯಕ ಶಕ್ತಿ ಈ ಗಂಗೆಯು ಪಾಪ ಪರಿಹಾರ ಮಾಡಿ ಸದ್ಗತಿಯನ್ನು ಕೊಡುವುದು ಮಾತ್ರವಲ್ಲದೆ ಅದರ ತೀರ್ಥವು ಅತ್ಯಂತ ರೋಚಕವಾದುದು ಮತ್ತು ರೋಗ ಪರಿಹಾರ ಮಾಡಿ ಆರೋಗ್ಯವನ್ನುಂಟು ಮಾಡುವುದು ಎಂದು ಅನೇಕ ಆಯುರ್ವೇದದ ಗ್ರಂಥಗಳು ಹೇಳುತ್ತವೆ ಹಿಮವತ್ ಪರ್ವತದಿಂದ ಹುಟ್ಟುವ ನದಿಗಳೆಲ್ಲವೂ ಪಥ್ಯವಾದುವು ದೇವಶ್ರೀಗಳಿಂದ ಸೇವಿತವಾದ ನಿಜವಾಗಿಯೂ ುವು ಎಂದು ಚರಕನು ಹೇಳುತ್ತಾನೆ ಹಿಮವತ್ ಪ್ರಭವಾ ಚಕ್ರ ಎಂಬ ವೈದ್ಯರಾಜರು ಇದನ್ನು ಸಮರ್ಥಿಸುತ್ತಾರೆ ಯಥೋತ್ ಕಲಕ್ಷಣ ಹಿಮವತ್ ಪ್ರಭವತ್ವಾದೇವ ಗಾಂಗಂ ಪಥ್ಯಂ ಇದು ಪಥ್ಯವಾದ ಮತ್ತು ಸ್ಥಿರವಾದ ತೀರ್ಥಗಳು ಎಂದು ವಾಗ್ಭಟನ ಅಷ್ಟಾಂಗ ಹೃದಯವು ಹೇಳುತ್ತದೆ ಹಿಮವನ್ಮಲೇ ಸ್ಥಿರಾಹ ಭೋಜನ ಕುತೂಹಲ ಎಂಬ ಗ್ರಂಥವು ಗಂಗಾತೀರ್ಥವು ಶೀತಲ ಮಧುರ ಸ್ವಚ್ಛ ಅತ್ಯಂತ ರುಚಿಕರ ಪಥ್ಯ ಪಚನಕಾರಿ ಪಾಚನಶಕ್ತಿಯನ್ನು ಹೆಚ್ಚಿಸುವುದು ಪಾಪಹಾರಕ ಪಿಪಾಸಾಶಾಮಕ ಮೋಹನಾಶಕ ಹಸಿವನ್ನು ಹೆಚ್ಚಿಸುವುದು ಮತ್ತು ಬುದ್ಧಿವರ್ಧಕ ಎಂದು ಪ್ರಶಂಸೆಯು ಸು ಸುರಿಮಳೆಯನ್ನು ಕರೆಯುತ್ತದೆ ಶೀತಂ ಸ್ವಾದು ಸ್ವಚ್ಛಮತ್ಯಂತ ರುಚ್ಯಂ ಪಥ್ಯಂ ಪಾಕ್ಯಂ ಪಾಚನಂ ಪಾಪಹಾರಿ ತೃಷ್ಣಾಮೋಹಧ್ವಂಸನಂ ದೀಪನಂಚ ಪ್ರಜ್ಞಾಂ ದತ್ತೇ ವಾರಿ ಭಾಗಿರತೀಜಂ ಗಂಗೆಯ ಗುಣದ ಬಗೆಗೆ ವಿದರ್ಮೀಯರ ಮತ್ತು ಆಧುನಿಕ ವೈದ್ಯರ ಪ್ರಯೋಗ ಮತ್ತು ಅಭಿಪ್ರಾಯಗಳು ಗಂಗಾ ನದಿಯ ಆರೋಗ್ಯಕರ ಗುಣಗಳಿಂದ ಆಕೃಷ್ಟರಾದವರು ಸನಾತನ ಧರ್ಮೀಯರು ಮಾತ್ರವಲ್ಲ ಇತರ ಮತದವರು ಕೂಡ ಇದರ ಉಪಯೋಗವನ್ನರಿತು ಪ್ರಯತ್ನಪೂರ್ವಕವಾಗಿ ಇದನ್ನು ಸೇವಿಸುತ್ತಿದ್ದರೆಂದು ಇತಿಹಾಸವು ತಿಳಿಸುತ್ತದೆ ಉದಾಹರಣೆ ಸುಲ್ತಾನ್ ಮೊಹಮ್ಮದ್ ತುಗಲಕನು ಧವಲತಾಬಾದಿನಿಂದ ನಿರಂತರವಾಗಿ ಗಂಗಾಜಲವನ್ನು ಜಲವನ್ನು ಇದು ಅವನ ಬಳಿಗೆ ತಲುಪಲು ನಲವತ್ತು ದಿನಗಳು ಹಿಡಿಸುತ್ತಿದ್ದವೆಂದು ಇಬನ್ ಬತೂತ ಎಂಬ ಆ ಕಾಲದ ಯಾತ್ರಿಕ ಲೇಖಕನು ಹೇಳುತ್ತಾನೆ ಬಾದಶಹರು ಗಂಗಾಜಲವನ್ನು ಅಮೃತದಂತೆ ಭಾವಿಸುತ್ತಿದ್ದರು ಮನೆಯಲ್ಲೂ ಪ್ರಯಾಣದಲ್ಲೂ ಸದಾ ಇದನ್ನೇ ಸೇವಿಸುತ್ತಿದ್ದರು ಗಂಗಾ ತುಂಬಿ ಮೊಹರ್ ಮಾಡಿ ತನಗೆ ಕಳುಹಿಸಿಕೊಡಲು ವಿಶ್ವಾಸ ಪಾತ್ರರಾದ ಜನರನ್ನು ಅವರು ನೇಮಿಸಿದ್ದರು ಅಡಿಗೆ ಮಾಡಲು ಮಳೆಯ ನೀರನ್ನು ಅಥವಾ ಯಮುನಾ ಜಲವನ್ನು ಉಪಯೋಗಿಸಿದ್ದರೂ ಅದಕ್ಕೆ ಸ್ವಲ್ಪ ಗಂಗಾ ಜಲವನ್ನು ಎಂದು ಅಕ್ಪರಣ ವಿಷಯದಲ್ಲಿ ಆಯ್ನೆ ಅಕ್ಬರಿ ಎಂಬ ತಿಳಿಸುತ್ತದೆ ಅಕ್ಪರಣ ವಿಷಯ ಧರ್ಮಾಂಧ ಮುಸಲ್ಮಾನನಾದ ಔರಂಗಜೇಬನು ಗಂಗಾಜಲವನ್ನು ಪ್ರೀತಿಸುತ್ತಿದ್ದನು ದಿಲ್ಲಿ ಮತ್ತು ಆಗ್ರಗಳಲ್ಲಿ ಬಾದಶಹರ ಭೋಜನ ಪಾನ ಸಾಮಗ್ರಿಗಳೊಡನೆ ಗಂಗಾಜಲವು ಇರುತ್ತದೆ ಪ್ರಯಾಣ ಸಮಯದಲ್ಲೂ ಇದರ ವ್ಯವಸ್ಥೆ ಇರುತ್ತದೆ ಒಂಟೆಗಳ ಮೇಲೆ ಇದನ್ನು ಸಾಗಿಸಲಾಗುತ್ತದೆ ಎಂದು ಆಗಿನ ಕಾಲದ ಫ್ರೆಂಚ್ ವೈದ್ಯ ವರ್ಣೀಯರ ವರ್ಣೀಯರನು ತಿಳಿಸುತ್ತಾನೆ ಇದರ ಆರೋಗ್ಯಕರ ಗುಣಗಳಿಂದ ಮುಗ್ಧರಾಗಿ ಮುಸಲ್ಮಾನ ನವಾಬರು ಇದನ್ನು ಸೇವಿಸುತ್ತಿದ್ದರು ಎಂಬ ಹೇಳಿಕೆಗಳನ್ನು ನೋಡುತ್ತೇವೆ ನೆರೆಟಿವ್ ಪುಟ ಇನ್ನೂರ ನಲವತ್ತೆಂಟು ಗುಲಾಂ ಹುಸೇನರು ತಮ್ಮ ವಂಗದೇಶದ ಇತಿಹಾಸದಲ್ಲಿ ಮಾಧುರ್ಯ ರುಚಿ ಹಗುರತನಗಳಿಗೆ ಗಂಗಾ ಸಮ ಇಲ್ಲ ಇದು ಎಷ್ಟು ದಿನ ಇಟ್ಟರೂ ಕೆಡುವುದಿಲ್ಲ ಎಂದು ಉಲ್ಲೇಖಿಸಿದ್ದಾರೆ ವಿವಾಹಗಳಲ್ಲಿ ದೂರದಿಂದ ಗಂಗಾಜಲವನ್ನು ತರಿಸಿ ಸರಬರಾಜು ಮಾಡುವುದಕ್ಕೆ ಕೆಲವೊಮ್ಮೆ ಎರಡು ಮೂರು ಸಾವಿರ ರೂಪಾಯಿಗಳು ಖರ್ಚಾಗುತ್ತಿದ್ದವು ಎಂದು ನಿಯರ್ ಹೇಳುತ್ತಾನೆ ಭೂತಾನ್ ಯುದ್ಧದ ಅನಂತರ ಟಿಬೇಟ್ನ ತೋಷಿಲಾಮರು ಗಂಗಾ ತೀರದಲ್ಲಿ ಭೂಮಿಯನ್ನು ಪಡೆದು ಅಲ್ಲಿ ಮಠವನ್ನು ಕಟ್ಟಿದರು ಎಂಬ ಹೇಳಿಕೆಯನ್ನು ನೋಡುತ್ತೇವೆ ಇದು ರೋಗ ಪರಿಹಾರಕ ಚರ್ಮ ರೋಗ ಸಾಂಕ್ರಾಮಿಕ ರೋಗಗಳಿಗೆ ಇದು ರಾಮಬಾಣ ಇತರ ನದಿಗಳ ನೀರಿನಂತೆ ಕೆಡುವುದಿಲ್ಲ ಎಂಬ ಅಭಿಪ್ರಾಯವನ್ನು ಆಧುನಿಕ ವೈದ್ಯರು ವಿದ್ವಾಂಸರು ತಮ್ಮ ಪ್ರಯೋಗಗಳಿಂದ ಸಿದ್ಧಪಡಿಸಿ ಹೇಳಿದ್ದಾರೆ ಹಡಗಿನ ಮೂಲಕ ಕಲ್ಕತ್ತೆಯಿಂದ ಲಂಡನ್ನಿಗೆ ತೆಗೆದುಕೊಂಡು ಹೋಗಿದ್ದ ಗಂಗಾಜಲವು ಪೂರ್ಣವಾಗಿ ಸ್ವಚ್ಛವಾಗಿರುತ್ತಿತ್ತು ಆದರೆ ಲಂಡನ್ನಿಂದ ಭಾರತಕ್ಕೆ ತರುತ್ತಿದ್ದ ಥೇಮ್ಸ್ ನದಿಯ ನೀರು ಮುಂಬೈಗೆ ಬರುವುದರೊಳಗೆ ಕೆಟ್ಟು ಹೋಗುತ್ತಿತ್ತು ನಾನು ಆಗ್ರಹಕ್ಕೆ ಬಂದು ಇಳಿದಾಗ ಅದಕ್ಕೆ ಗಂಗಾಜಲಕ್ಕೆ ಸಾಂಕ್ರಾಮಿಕ ರೋಗಗಳ ಕೀಟಾಣುಗಳನ್ನು ನಾಶಗೊಳಿಸುವ ಶಕ್ತಿ ಇದೆ ಎಂಬ ಆಶ್ಚರ್ಯದ ಸಂಗತಿ ತಿಳಿಯಿತು ಎಂದು ಡಾಕ್ಟರ್ ನೆಲ್ವನ್ರವರು ಹೇಳಿದ್ದಾರೆ ಹ್ಯಾನ್ ಕ್ರಾನ್ ಎಂಬ ವೈದ್ಯರು ಸಂಶೋಧನೆ ಮಾಡಿ ಕಾಶಿಯಲ್ಲಿ ಎಲ್ಲ ಕಲ್ಮಶಗಳು ಬಿಡುವ ಜಾಗದಲ್ಲಿ ನೀರನ್ನು ತೆಗೆದುಕೊಂಡೆವು ಅದರಲ್ಲಿ ಕರಾರೋಗದ ಲಕ್ಷಾಂತರ ಕೀಟಾಣುಗಳಿದ್ದವು ಆದರೆ ಆರು ಗಂಟೆಗಳ ನಂತರ ಆ ನೀರನ್ನು ನೋಡಿದಾಗ ಆ ಎಲ್ಲ ಕೀಟಾಣುಗಳು ಸತ್ತಿರುವುದು ನಮಗೆ ಕಂಡುಬಂದಿತು ಗಂಗೆಯಲ್ಲಿ ತೆಲುತ್ತಿದ್ದ ಶವವೊಂದರ ಬಳಿಯಲ್ಲಿ ತೆಗೆದುಕೊಂಡ ನೀರಿನಲ್ಲೂ ಇದೇ ಪರಿಣಾಮವು ಕಂಡುಬಂದಿತು ಬೇರೆ ಶುದ್ಧವಾದ ನೀರಿನಲ್ಲಿ ಕಾಲ್ರಾ ಕೀಟಾಣುಗಳನ್ನು ಬಿಟ್ಟಾಗ ಅವು ಮೊದಲಿಗಿಂತಲೂ ಹೆಚ್ಚು ಸಂಖ್ಯೆಯಲ್ಲಿ ಉತ್ಪನ್ನವಾಗುವುದು ಆದರೆ ಅವುಗಳನ್ನು ಗಂಗಾ ಜಲದಲ್ಲಿಟ್ಟಾಗ ಗಂಟೆಗಳ ನಂತರ ಅವು ಸತ್ತು ಹೋಗಿದ್ದೆವು ಆದ್ದರಿಂದ ಆಗಾಗ್ಗೆ ರೋಗ ನಿವಾರಣೆಗಾಗಿ ಗಂಗಾಜಲವನ್ನು ಉಪಯೋಗಿಸತೊಡಗಿದೆವು ಎಂದು ಘೋಷಿಸಿದ್ದಾರೆ ಅಮೃತ ಧಾರಾ ಪತ್ರಿಕೆಯ ಸಂಶೋಧಕರಾದ ಪಂಡಿತ ಠಾಕೂರ ದತ್ತ ಶರ್ಮಾ ಎಂಬುವವರು ಗಂಗಾಜಲದಲ್ಲಿ ಕಾಲರ ಕ್ರಿಮಿಗಳು ಸಾಯುತ್ತವೆ ಎಂಬುದು ಪ್ರಯೋಗಗಳಿಂದ ಸ್ಥಿರಪಟ್ಟಿದೆ ಕೃಷಿಕೇಶದಲ್ಲಿ ಬಾಬಾ ಕಮಲಿವಾಲ ಔಷಧಾಲಯದಲ್ಲಿ ಕವಿರಾಜ ಪ್ರತಾಪಸಿಂಹರು ಅನೇಕ ಕಾಲರ ರೋಗಿಗಳನ್ನು ಗಂಗಾಜಲದ ಚಿಕಿತ್ಸೆಯಿಂದ ಗುಣಪಡಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ ಭೂತಾನಿನ ಜನರಲ್ಲಿ ಕಾಲರ ರೋಗಗಳ ಪಟ್ಟಿಯೂ ಏಕಿಲ್ಲ ಎಂಬ ಪ್ರಶ್ನೆಗೆ ಅವರು ಗಂಗಾಜಲವನ್ನೇ ಕುಡಿಯುತ್ತಾರೆ ಕಾಲರ ರೋಗಿಯನ್ನು ಗಂಗೆಯಲ್ಲಿ ಸ್ನಾನ ಮಾಡಿಸಿ ತಂಪುಗೊಳಿಸುತ್ತಾರೆ ಪದೇ ಪದೇ ಅವನಿಗೆ ಗಂಗಾಜಲವನ್ನು ಕುಡಿಸಿ ರೋಗಶಮನ ಮಾಡಿಸುತ್ತಾರೆ ಗಂಗೋತ್ರಿಯ ಜಲದಿಂದ ಮಧುಮೇಹವು ಗುಣಪಡುತ್ತದೆ ಎಂದು ಅಲ್ಲಿಯ ವೈದ್ಯರು ಹೇಳುತ್ತಾರೆ ಗಂಗಾ ಮದ್ದಾಗಿ ಇಂಜೆಕ್ಷನ್ ಉಪಯೋಗಿಸುವುದರಿಂದ ಅನೇಕ ರೋಗಗಳು ಗುಣವಾಗಿರುವುದನ್ನು ವೈದ್ಯರು ತಿಳಿಸಿದ್ದಾರೆ ಗಂಗೆಯ ಗುಣಗಳ ಪ್ರಶಂಸೆಯ ಬಗ್ಗೆ ವಿವೇಚನೆ ಅದರ ರೋಗ ನಿವಾರಣಾ ಸಾಮರ್ಥ್ಯ ವಿವೇಚನೆ ಗಂಗಾತೀರ್ಥದಲ್ಲಿ ಪಾಪ ಪರಿಹಾರ ಮಾಡುವ ಶಕ್ತಿ ಮತ್ತು ಭೌತಿಕವಾದ ರೋಗಗಳನ್ನು ಪರಿಹರಿಸುವ ಸಾಮರ್ಥ್ಯವೂ ಇದೆ ಎಂಬುದಕ್ಕೆ ಶಾಸ್ತ್ರ ಪ್ರಮಾಣಗಳನ್ನು ಮತ್ತು ಆಧುನಿಕ ವೈದ್ಯರ ಪ್ರಯೋಗ ಸಿದ್ಧವಾದ ಅನೇಕ ಹೇಳಿಕೆಗಳ ಪ್ರಮಾಣಗಳನ್ನು ಗಮನಿಸಿದೆವು ಇಲ್ಲಿ ಕೆಲವರು ಗಂಗೆಯಲ್ಲಿ ಪಾಪ ಪರಿಹಾರ ಮಾಡುವ ಶಕ್ತಿಯೇನು ಇಲ್ಲ ಭೌತಿಕವಾಗಿ ಅದರಲ್ಲಿ ಲೋಗವನ್ನು ಪರಿಹಾರ ಮಾಡುವ ಮತ್ತು ಆರೋಗ್ಯವನ್ನು ವೃದ್ಧಿಪಡಿಸುವ ಶಕ್ತಿ ಇರುವುದರಿಂದಲೇ ಅದನ್ನು ಪವಿತ್ರ ಎಂದು ಕರೆದರು ಎಂದು ವಾದವನ್ನು ಹೂಡುತ್ತಾರೆ